ಮೂವತ್ತೇಳು ಸರ್ವಜ್ಞ ಬೀಜ ಯಾಜ್ಞಬಲ್ಕುಯಾನು ಎಂದಿನಂತೆ ಸೂರ್ಯೋದಯಕ್ಕೆ ಮುಂಚಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ಸ್ನಾನ ಸಂಜಾವಂದನೆಗಳನ್ನು ಅಗ್ನಿಕಾರ್ಯವನ್ನು ಮುಗಿಸಿ ಕೊಂಡು ಜಪದಲ್ಲಿ ಕುಳಿತಿದ್ದಾನೆ ಅವನು ಜಪದಲ್ಲಿ ಉಪಾಸ್ಯ ದೇವತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಿಲ್ಲ ಆದರೂ ಅವನಿಗೆ ಜಪವು ನಡೆಯುವಷ್ಟು ಹೊತ್ತು ಯಾರೋ ಜೊತೆಯಲ್ಲಿ ಇದ್ದಂತೆಯೇ ಇರುತ್ತದೆ ಅವನ ಸೊಗಸು ಎಂದರೆ ಹಾಗೆ ಜೊತೆಯಲ್ಲಿರುವವರು ಯಾರು ಎಂಬುದನ್ನು ನೋಡುವುದಿಲ್ಲ ಮಧ್ಯಾಹ್ನದ ಹೊತ್ತಿನವರೆಗೂ ಜಪದಲ್ಲಿದ್ದು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಸ್ನಾನ ಮಾಡಿ ಆಗಿನ ಕರ್ಮಗಳನ್ನೆಲ್ಲ ತಿಳಿಸಿದನು ಅಂದು ಏನೋ ವಿಶೇಷ ಕಾರಣವೆಂದು ಋಗ್ವೇದೋಪಾಧ್ಯ ಗೌತಮರು ಋಗ್ ಋಗ್ವೇದೋಪಾಧ್ಯ ಗೌತಮರು ಊಟಕ್ಕೆ ಬರ ಹೇಳಿದ್ದಾರೆ ಅಲ್ಲಿ ವೈಶ್ವದೇವವು ನಡೆಯಿತು ಅನಂತರ ಬಂದು ಎಂದಿನಂತೆ ಅವನು ತನ್ನ ಗುಡಿಸಿಲಿನಲ್ಲಿ ಜಪದಲ್ಲಿ ಮಗ್ನನಾದನು ದಾರಿಯಲ್ಲಿ ಬರುವಾಗ ಏನೋ ಎಂತೋ ಸರ್ವಜ್ಞನಾಗುವ ವಿಚಾರ ಮನಸ್ಸಿಗೆ ಬಂತು ಆಗಲಿ ಆದಿತ್ಯ ಆದಿತ್ಯನ ಪ್ರಸಾದ ಆಮೇಲೆ ಆ ವಿಚಾರ ಎಂದುಕೊಂಡು ಗುಡಿಸಿಲಿನಲ್ಲಿ ಕುಳಿತನು ಜಪಬೇಕೋ ಭೂಕಾಲ ನಡೆಯಲಿಲ್ಲ ಆಹಾರದಲ್ಲಿ ದೋಷವೇನಾದರೂ ಇದೆಯೋ ಎಂದು ತಾನು ಊಟಮಾನ ಮಾಡಿದದನ್ನೆಲ್ಲ ಸಿಂಹಾವಲೋಕನವಾಗಿ ದೃಷ್ಟಿಸಿ ನೋಡಿದನು ಇಲ್ಲ ಅದರಲ್ಲಿ ಏನೂ ದೋಷವಿಲ್ಲ ದೇಹದಲ್ಲಿ ಏನಾದರೂ ದೋಷವ ಸಂಭವಿಸಿದೆಯೋ ಎಂದು ನೋಡಿಕೊಂಡನು ದೇಹವು ಎಂದಿನಂತೆ ಲಘುವಾಗಿತ್ತು ಪ್ರಕೃತಿಯು ಸ್ವಸ್ಥವಾಗಿತ್ತು ಹೀಗೇನಾದರೂ ಜಪು ಭಂಗವಾದರೆ ವೀಣೆಯನ್ನು ತೆಗೆದುಕೊಂಡು ಪಡೆದುಕೊಳ್ಳುವುದು ಅವನವಾಡಿಕೆ ಇನ್ನು ವೀಣೆಯನ್ನು ತೆಗೆದುಕೊಂಡರೆ ಅಲ್ಲಿಯೂ ಮನಸ್ಸು ರಮಿಸಲಿಲ್ಲ ಹಾಗೂ ಅಷ್ಟು ಹೊತ್ತು ಬಾರಿಸಿದನು ಅದು ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಎಂಬಂತಾಯಿತು ಅದನ್ನು ಬಿಟ್ಟನು ಮನಸ್ಸಿಗೆ ಏನೋ ಜಾಗ್ಯ ಅಲ್ಲಿ ಮನೆಯಲ್ಲಿ ತಾಯಿತಗಳಿಗೆ ಏನಾದರೂ ಅನಾರೋಗ್ಯ ಸಂಭವಿಸಿ ಅದರಿಂದ ಮನಸ್ಸು ಹೀಗಾಗಿರಬಹುದು ಎಂದು ಯೋಚಿಸಿದನು ಏನಿದ್ದರೂ ಆಶ್ರಮವು ಮಿಚಿಲಿಗೆ ಒಂದು ಅರ್ಧ ದಿನದ ಹಾದಿ ಹಾಗೇನಾದರೂ ಹಾಗೆ ಆಗಿದ್ದರೆ ಸುದ್ದಿಯೂ ಬರಬೇಕು ಏನೂ ಬಂದಿಲ್ಲ ಅಗ್ನಿದೇವನನ್ನು ಪ್ರಾಣದೇವನನ್ನು ಸಾಕ್ಷಾತ್ಕರಿಸು ಸಾಕ್ಷಾತ್ಕರಿಸಿಕೊಂಡು ವಿಚಾರವನ್ನು ಕೇಳೋಣ ಎನ್ನಿಸಿತು ಆ ಯೋಚನೆಯು ಬರುತ್ತಲಕ್ಕೂ ದೇವತೆಗಳು ಎಂದರೇನು ಕರುಕಟ್ಟು ಗೂಟವೇ ಮಾತತ್ತಿದರೆ ಅವರನ್ನು ಕೇಳುವುದಾದರೆ ನಾವು ಪ್ರತ್ಯೇಕವೆಂದುಕೊಳ್ಳುವುದೇ ಅವರಿಗೆ ಒಪ್ಪಿಸಿಕೊಂಡುದು ಆಗಿದೆ ಸರ್ವಗತರಾದ ಅವರು ತಮ್ಮ ವಸ್ತುಗಳನ್ನು ಕಾಪಾಡಿಕೊಳ್ಳುವುದನ್ನು ಚೆನ್ನಾಗಿ ಬಲ್ಲರು ಆದ್ದರಿಂದ ನಾನು ಕೇಳುವುದಿಲ್ಲ ಎಂದು ನಿಶ್ಚಯಿಸಿಕೊಂಡರು ಆಚಾರ್ಯರ ಬಳಿಗೆ ಹೋಗಿ ಕುಳಿತು ಈ ಮನೋಜಾಡ್ಯವನ್ನು ಪರಿಹರಿಸಿಕೊಳ್ಳೋಣವೆಂದರೆ ಅವರಿಂದ ಮರಳಿ ಬ ಬಂದಿಲ್ಲ ಇಂದು ಏಕಗತಿ ಎಂದರೆ ಆಚಾರ್ಯಾಣಿ ಅವರಿಗೆ ಏನು ಸಮಯವೋ ಏನೋ ಏನಾದರೂ ಆಗಲಿ ಅಲ್ಲಿಗೆ ಹೋಗುವುದು ಅವರಿಗೆ ಸಮಯವಿದ್ದರೆ ಒಂದು ಗಳಿಗೆ ಅಲ್ಲಿದ್ದು ಮನೋಜಾಡ್ಯವನ್ನು ಅವರ ವಾಕ್ಯಗಂಧೆಯಿಂದ ತೊಳೆದುಕೊಳ್ಳುವುದು ಎಂದುಕೊಂಡು ಹೊರಟದು ಆಚಾರ್ಯಾಣಿಯಲ್ಲಿ ಯಾಜ್ಞವೈಕ್ಯನಿಗೆ ಬಹಳ ಗೌರವ ಅವರು ಸ್ತ್ರೀ ಸೃಷ್ಟಿಯ ಪರಾಕಾಷ್ಠೀಯತೆ ಎಂದು ಅವರ ಅವನ ಭಾವ ಅವರ ರೂಪಿನಲ್ಲಿ ಅಂತಹ ವಿಶಿಷ್ಟತೆಯುಳ್ಳ ಎನ್ನುವರನ್ನಲ್ಲ ಹಾಗೆಂದು ಗೌರವಣ್ಣದ ಅವರ ಮುಖ ಮುಖದಲ್ಲಿಯಾಗಲಿ ಅಂಗಾಂಗಗಳಲ್ಲಿ ಆಗಲಿ ಯಾವುದೂ ಲೋಪವೆಂಬತ್ತಿಲ್ಲ ಕಣ್ಣು ಮೂಗುವು ಮೊದಲಾದವು ಎಲ್ಲವೂ ನೇರವಾಗಲಿ ಆದರೆ ಅವನಿಗೆ ಗೋಚರವಾಗುತ್ತಿದ್ದು ಅವರ ರೂಪಸಂಪತ್ತಲ್ಲ ಗುಣ ಸಂಪತ್ತು ಅವರು ಆಚಾರ್ಯನಿಗೆ ಧರ್ಮಪತ್ನಿ ಪತ್ನಿ ಮಾತ್ರವಲ್ಲ ಮೋಕ್ಷಪತ್ನಿಯೂ ಹೌದು ಧರ್ಮಪತ್ನಿಯಾಗಿ ಅತಿಥಿ ಪೂಜೆಯ ಪೂಜನ ದೇವಯ ಜನ ಅತಿಥಿ ಪೂಜನ್ ದೇವಯಜನ ಮೊದಲಾದವುಗಳಲ್ಲಿ ಸಹಜಾರಣಿಯಾಗಿದಂತೆ ಅವರು ಆತನ ವಿರಾಮ ಕಾಲದಲ್ಲಿ ಕುಳಿತು ಆತನಿಗೆ ಸಮಸಮವಾಗಿ ವಿಚಾರ ಮಾಡುವರು ಬೇಕೆಂದಾಗ ಆತನ ಜೊತೆಯಲ್ಲಿ ಬೇಕಾದಷ್ಟು ಸಮಾಧಿಯಲ್ಲಿಯೂ ಕುಳಿತಿರುವರು ಯಾಜ್ಞಾವಲ್ಕನ ದೃಷ್ಟಿಯಲ್ಲಿ ಆಶ್ರಮದ ನಿರ್ವಾಹವು ಆತನಿಗಿಂತ ಅವಳನ್ನೇ ಹೆಚ್ಚು ಅವಲಂಬಿಸಿತ್ತು ತನಗೆ ಮುಂದೆ ಪತ್ನಿಯಾಗುವ ಕತ್ಯಾಯನೆಯು ಇರುವ ಇವರಂತಾದರೆ ಎಂದು ಒಂದು ಹಂಬಲ ಜೊತೆಯಲ್ಲಿಯೇ ಸಮಾಧಾನ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಒಟ್ಟಿನಲ್ಲಿ ಎತ್ತಿತ್ತಹ ಹೇಗೆ ಹೇಗೆ ತಿರುಗಿದರು ಆಶ್ರಮದಲ್ಲಿ ಅವರ ಕೈವಾರವೂ ಕಾಣುವುದು ಅವರ ಬಳಿ ಹೋಗಿ ಕುಳಿ ಕುಳಿತರೆ ಗಂಗಾಸಾಗರದಲ್ಲಿ ಮಗ್ಗುಲಿಗಿ ಗಂಗಾಸಾಗರದ ಮಗ್ಗುಲಲ್ಲಿ ಹೋಗಿ ಕುಳಿತಂತೆ ಏನೋ ಒಂದು ಪವಿತ್ರ ಸಮಾಧಾನ ಆಲಾಪಿನಿಗೂ ಅಷ್ಟೇ ಯಾಜ್ಞವಲ್ಕಿಯಲ್ಲಿ ಒಂದು ವಿಚಿತ್ರವಾದ ವಾತ್ಸಲ್ಯ ಮಾತು ವಾತ್ಸಲ್ಯದಂತೆ ದೃಢವಾಗಿದ್ದರೂ ಮಗನೆಂಬ ಹಂಬಲದಿಂದ ನೋಡಿಯೇ ತಿರಬೇಕೆಂಬ ಚಪಲವಿಲ್ಲ ಒಂದೊಂದು ವೇಳೆ ಒಂದು ವಾರದವರೆಗೂ ನೋಡ ಆಗ ಆಕೆಗೆ ಅವನ ನೆನಪೇ ಆಗುವುದಿಲ್ಲ ಅವರು ತಾವಾಗಿ ಹೋಗಿ ಅವನನ್ನು ನೋಡುವುದು ಎಂಬುದಿಲ್ಲವೇ ಇಲ್ಲ ಅವನಾಗಿ ಬಂದರೆ ತನಗೆ ಎಷ್ಟೇ ಕೆಲಸದಲ್ಲಿ ಬಿಟ್ಟು ಮಾತನಾಡಲು ಕುಳಿತುಕೊಳ್ಳುವವಳು ಅವರ ಹರಟೆಯು ಕ್ರಮ ಹರಟೆಯು ಕರ್ಮ ಬ್ರಹ್ಮ ಬ್ರಹ್ಮ ವಿಚಾರಗಳನ್ನು ಬಿಟ್ಟು ಇನ್ನೆತ್ತಲು ತಿಂದರು ಇಬ್ಬರಿಗೂ ಪರದ ಮೇಲೆ ಇರುವ ಹಂಬಲ ಇಹದ ಮೇಲೆ ಅಷ್ಟಾಗಿಲ್ಲ ಯಾಜ್ಞವಲ್ಕಿಯನು ಬರುವ ವೇಳೆಗೆ ಆಲಕನಿಗೆ ಬಟ್ಟೆಗಳನ್ನು ಒಣಹಾಕಿ ಆಗ ಆದ ನಾತಿ ಬಹುಲಾಯಾಸದಿಂದ ನಾತಿ ಬಹುಲಾಯಾಸದಿಂದ ಕೊಂಚ ಶ್ರಾಂತ ಶ್ರಾಂತಳಾಗಿ ಒಂದು ವಿರಾಮಾಸನದಲ್ಲಿ ಒಗಿದರು ಮನಸ್ಸು ತಾತ್ಕಾಲೀನ ವಿಷಯದ ತಿರುಗಿ ನೋಡಿದೆಯಾ ಈ ದೇಹ ಇಷ್ಟು ದೃಢವಾಗಿದ್ದರೂ ಕೊಂಚ ಬಳಲಿಕೆಯನ್ನು ಸಹಿಸದು ಈ ಕ್ಷರಪುರುಷನ ಸ್ವರೂಪವೇ ಇದೇನು ಬೇಕೆಂದಾಗ ಹಣತ ಹಠತೊಟ್ಟು ಆದ ಆಯಾಸವನ್ನೆಲ್ಲ ಸಹಿಸಿಕೊಂಡು ಕಾರ್ಯಪರರಾದರೂ ಇದಕ್ಕೆ ಆಯಾಸವೇನೋ ತಪ್ಪುವುದಿಲ್ಲ ಇದೇ ಏನೋ ಮೃತ್ಯು ಆಯಿತು ಇದನ್ನು ದಾಟುವುದು ಹೇಗೆ ಕ್ಷರವು ಮೃತ್ಯುವಿನ ಪಾಲೆ ಬಹುಶಃ ಸರ್ವಜ್ಞತ್ವವನ್ನಾದರೂ ಸಾಧಿಸಬಹುದು ಮರಣರಾಹಿತ್ಯವನ್ನು ಸಂಪಾದಿಸುವುದಕ್ಕಾಗಿಲ್ಲವೇನೋ ಈ ದೇಹವು ಹುಟ್ಟುವಾಗಲೇ ಮೃತುವೆಗೆ ತುತ್ತಾಗಿಯೇ ಹುಟ್ಟಿರುವಾಗ ಅಮರತ್ವವೆಂಬುದು ಹೇಗೆ ಸಾಧ್ಯ ಯುಗಾಂತರಗಳವರೆಗೂ ಇದ್ದರೂ ಚಿರಂಜೀವಿಯಾದರೂ ಕೊನೆಗೆ ನಾಮರೂಪಗಳನ್ನು ಬಿಡಲೇಬೇಕು ಎಂದು ಮುಂತಾಗಿ ಚಿತ್ತಿಸುತ್ತಿದ್ದಳು ಯಾಜ್ಞವೈಕ ಪ್ರಣಾಮ ಮಾಡಿ ಬಾಗಲಲ್ಲಿ ನಿಂತುಕೊಂಡನು ಆಲಾಪಿನಿಯು ಅವನನ್ನು ಕಂಡು ಉಕ್ಕೇರಿದ ಹರ್ಷದಿಂದ ಬರಬೇಕು ಮಹರ್ಷಿಗಳಾಗುವವರು ದಯಮಾಡಿಸಬೇಕು ಎಂದು ಕೃಷ್ಣಾಜಿನವನ್ನು ತೋರಿಸಿ ತಾನು ಎದ್ದು ಕುಳಿತಳು ಯಾಜ್ಞವಲ್ಕ್ಯನು ಆ ಸ್ತುತಿಯನ್ನು ಗ್ರಹಿಸುತ್ತಾ ಈ ಆಶೀರ್ವಾದ ಈ ಆಶೀರ್ವಾದಗಳಿಂದ ನಾನು ಮಹರ್ಷಿಯಾಗದ ಇದ್ದರೆ ಅದಕ್ಕೆ ಕಾರಣ ನನ್ನ ದೋಷವೆಂದೇ ಭಾವಿಸಬೇಕು ಎಂದು ವಿನಯಪ್ರಸನ್ನವಾಗಿ ಹೇಳುತ್ತಾ ಒಂದು ಆಸನದಲ್ಲಿ ಕುಳಿತನು ಯಾಜ್ಞವಲ್ಕ್ಯನ ಮುಂದಿನ ತಲೆಮಾರಿನ ಕಾಶಿ ಮುದ್ರ ಮದ್ರೆ ಮಿಥಿಲೆಗಳಿಂದ ಕರ್ಮಬ್ರಹ್ಮ ವಿದ್ವಾಂಸನೆಂದರೆ ನೀನೊಬ್ಬನೇ ಆಗುವೆ ಅಂತಹ ಶುಭ ದಿನವನ್ನು ನೋಡಬೇಕೆಂದು ನನಗೆ ಎಷ್ಟೋ ಆಸೆ ಆದರೆ ಅದರ ಜೊತೆಗೆ ಎಂದರೆ ಪರಾ ಅಪರಾ ವಿದ್ಯಗಳ ಜೊತೆಗೆ ಲೌಕಿಕ ವಿದ್ಯೆಗಳನ್ನು ಸೇರಿಸಿಕೊಂಡು ನೀನೇಕೆ ಸರ್ವಜ್ಞನಾಗಬಾರದು ಎಂದು ಒಂದು ಪ್ರಶ್ನೆ ಯಾಜ್ಞವೈಕ್ಯನಿಗೆ ಆಶ್ಚರ್ಯವಾಯಿತು ತಾಯಿ ನೀವೇನು ಪರಿಚಿತ್ರ ದರ್ಶಕರೇನು ಇಂದಿನ ಮಧ್ಯಾಹ್ನ ಗೌತಮರ ಮನೆಯಿಂದ ನನ್ನ ಗುಡಿಸಲಿಗೆ ಹೋಗುವಾಗ ಈ ಸರ್ವಜ್ಞ ಬೀಜದ ವಿಚಾರ ಬಂದಿತ್ತು ನಿಜ ಆದರೆ ನಾನು ಅದನ್ನು ಹಿಡಿದು ವಿಚಾರ ಮಾಡಲಿಲ್ಲ ಈಗ ತಾವೂ ಅದೇ ವಿಚಾರ ಹೇಳುತ್ತಿರುವರಲ್ಲ ಎಂದರು ಆಚಾರ್ಯನಿಯ ಆಚಾರ್ಯಾಣಿಯು ಹೇಳಿದರು ನೋಡು ಯಾಜ್ಞವೈಕ್ಯ ನೀನು ಬರುವುದಕ್ಕೆ ಮುಂಚೆಯೇ ಆಯಾಸಗೊಳ್ಳುವ ದೇಹವು ಚಿರಂಜೀವಿಯಾಗುವುದು ಅಥವಾ ದೇಹದ ಯೋಚನೆಯೇ ಸರ್ವಜ್ಞನಾಗುವುದು ಎಂಬ ಎರಡು ಯೋಚನೆಗಳು ಬರುವುದು ನಶುವರವಾದ ದೇಹವನ್ನು ಅಮರು ಮಾಡುವುದಕ್ಕಿಂತ ಸರ್ವಜ್ಞತ್ವವನ್ನು ಸಾಧಿಸುವುದೇ ಸುಲಭವೇನೋ ಎಂದು ಯೋಚಿಸುತ್ತಿದೆ ನಿನಗೆ ಸಮ್ಮತವಾದರೆ ಅದನ್ನೇ ಕುರಿತು ಮಾತನಾಡೋಣ ಏನು ನಿನ್ನ ಅಭಿಪ್ರಾಯ ಯಾಕನು ಒಪ್ಪಿದನು ನಾನು ಮಾತನಾಡಿದರೆ ಆ ಶ್ಸವು ಹೀಗೆ ಹೇಳುತ್ತದೆ ಈ ಶಾಸಕವು ಹೀಗೆ ಹೇಳುತ್ತದೆ ಎಂದು ಶಾಸ್ತ್ರದ ಮಾತುಗಳನ್ನು ಹೇಳುತ್ತಾ ಅದರ ಮನೆಯಲ್ಲಿ ನನ್ನ ಅಭಿಪ್ರಾಯವನ್ನು ಮಂಡಿಸಬೇಕು ತಾವಾದರೆ ಶಾಸ್ತ್ರವಾಕುಗಳೆಂಬ ಶಾಸ್ತ್ರವಾಕುಗಳೆಂಬ ಸೂತ್ರಗಳಿಗೆ ಭಾಷೆ ಬರೆದಂತೆ ಪ್ರವಚನ ಪಟ್ಟುಗಳಂತೆ ಚಿತ್ರವಿಚಿತ್ರವಾಗಿ ವಿಷಯಗಳನ್ನು ಹೇಳಬಲ್ಲರಿ ತಮ್ಮ ವಾಕ್ಷಸತೆಯನ್ನು ಶ್ರವಣ ಮಾಡಿದರೆ ನನಗೆ ಆಗುವ ಆನಂದ ಅಷ್ಟಿಷ್ಟಲ್ಲ ಆ ಸ್ತುತಿಯಿಂದ ಆಚಾರ್ಯಾಣಿ ತೃಪ್ತಳಾಡದು ಕೇಳಿದಳು ಕೇಳು ಯಜ್ಞವಲ್ಕ್ಯ ನಿಧಿಯನ್ನು ಕಾಯ್ದುಕೊಂಡಿರುವ ಜಗಸರ್ಪಕ್ಕೆ ಚಿನ್ನದ ಬಣ್ಣ ಬರುವುದಂತೆ ಹಾಗೆಯೇ ಶಾಸ್ತ್ರ ನಿಧಿ ಶಾಸ್ತ್ರ ನಿಧಿಪನಾದವನಿಗೆ ವಾಕ್ಸೌಂದರ್ಯ ಲಭಿಸಿದರೆ ಆಶ್ಚರ್ಯವೇನು ಮೊದಲು ಶಾಸ್ತ್ರಗಳನ್ನು ಕರಗತ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಕೇಳಿ ಅನಂತರ ಸರ್ವಜ್ಞತ್ವವನ್ನು ಕುರಿತು ಹೇಳೋಣ ಕೇಳು ಶಾಸ್ತ್ರವೊಂದೊಂದಕ್ಕೂ ಸೂತ್ರ ಅಭ್ಯಾಸ ಎಂಬ ಎರಡು ಕ್ರಮಗಳಿವೆ ಸಂಗೀತವನ್ನೇ ತೆಗೆದುಕೋ ನೀನು ಅದರಲ್ಲಿ ಪಂಡಿತನೆಂದು ಅದನ್ನು ತೆಗೆದುಕೊಳ್ಳೋಣ ಎಲ್ಲಾ ರಾಗಗಳು ಸಪ್ತ ಸ್ವರಗಳಲ್ಲಿಯೇ ಅಡಕವಾಗುವು ಹಾಗೆಂದರೆ ಹಾಗೆಂದು ಎಲ್ಲ ರಾಗಗಳಿಗೂ ಸಪ್ತ ಸ್ವರಗಳನ್ನೇ ಸ್ವರಗಳ ಮೃದು ತೀವ್ರತೆಗಳನ್ನು ಅರಿಯಬೇಕು ಜೊತೆಗೆ ಯಾವುದು ಅಂಶ ಯಾವುದು ಗ್ರಹ ತಿಳಿದಿರಬೇಕು ರಾಗಪ್ರಸ್ತಾಪದಲ್ಲಿ ವಾದಿ ವಿವಾದಿ ಮೊದಲಾದವುಗಳನ್ನು ಅರಿತಿರಬೇಕು ಜೊತೆಗೆ ವಜ್ಯಾನ್ವಜಗಳು ವಜ್ಯಾವ್ಯಜಗಳು ಗೊತ್ತಿರಬೇಕು ಆಯಾ ರಾಗಗಳಲ್ಲಿ ಅವರೋಹಣ ತಾಣವು ಮುಖ್ಯವೇ ಆರೋಹಣ ತಾಣವೂ ಮುಖ್ಯವೇ ಎಂಬುದನ್ನು ಅನುಭವಿಸಿರಬೇಕು ಅಲ್ಲವೇ ಹೌದು ಎಂದರೇನು ಸಂಗೀತವು ಬರೀ ಶಾಸ್ತ್ರದ ಬದಲೇಕಾಯಿಲ್ಲ ಅದರಲ್ಲಿ ಮಾನಸಿಕನ್ನು ಮಾವಿನ ಓಟೆಯಿಂದ ಗಿರುವನ್ನು ಮಾಡುವಂತೆ ಅಭ್ಯಾಸ ಜೀವಕಳೆಯನ್ನು ತುಂಬಬೇಕು ಆಗ ಅದರ ಆನಂದ ಹಾಗೆಯೇ ಶಾಸ್ತಶಾಸ್ತ್ರದಲ್ಲಿಯೂ ಒಂದೊಂದು ನಿಷ್ಠೆ ಇದೆ ಅದನ್ನು ಅವಲಂಬಿಸಿ ಮುಂದುವರಿಯಬೇಕು ಆಗೇನಾಗುವುದು ಬಲ್ಲೆಯ ಶಾಸ್ತ್ರವೆಂಬ ಅಟ್ಟದ ಮೇಲಿರುವ ವಿಷಯವು ಕರಗತವಾಗಿ ಆನಂದಪ್ರದವಾಗುವುದು ಅದಕ್ಕೇನು ಮಾಡಬೇಕು ಎನ್ನುವೆಯೋ ಅದನ್ನು ಕೇಳು ಶಿಷ್ಯಾಚಾರ್ಯರ ವಿಚಾರ ಮೊದಲು ಹೇಳಿ ಅನಂತರ ಮಿಕ್ಕುದನ್ನು ಹೇಳೋಣ ಶಿಷ್ಯನು ಆಚಾರ್ಯನಿಂದ ಅನುಷ್ಠಾನವನ್ನು ಕಲಿಯುವನು ಆಚಾರ್ಯನ ತಾನು ಕೈಗೊಂಡ ಅನುಷ್ಠಾನವನ್ನು ಶಿಷ್ಯನಿಗೆ ಉಪದೇಶಿಸುವನು ಶಿಷ್ಯನು ಅನುಷ್ಠಾನ ಮಾಡುವುದು ಇದು ಅನುಷ್ಠಾನ ತಾದಾತ್ಮೆ ಇದು ಅನುಷ್ಠಾನ ತಾದಾತ್ಮೈ ಅನುಷ್ಠಾನದಿಂದ ಅನುಭವವು ಬರುವುದು ಆ ಅನುಭವವು ಆಚಾರ್ಯನು ಪಡೆದಿದ್ದೇ ಆಗಿರಬೇಕು ಶಿಷ್ಯನು ಆಚಾರ್ಯನು ಪಡೆದ ಅನುಭವವನ್ನೇ ಪಡೆಯಬೇಕು ಆಚಾರ್ಯನ ಸ ಎಂದರೆ ಶಿಷ್ಯನ ಸ ನೋಡಬ ನುಡಿಯಬೇಕೇ ಹೊರತು ರ ಆಗಬಾರದು ಅಥವಾ ನೀ ಆಗಬಾರದು ಸ ಎಂದರೆ ಸ ಆಗಿರಬೇಕು ಅದು ಅನುಭವತ್ತಾದಾತ್ಮ ಅನಂತರ ಆ ಅನುಭವವು ಸುಖವಾಗಿದೆಯೋ ಕಷ್ಟವಾಗಿದೆಯೋ ಎಂಬುದರ ಎಂಬುದು ಮೂರನೆಯ ಆ ಅನುಭವವು ಮೊದಮೊದಲು ಸಂಗೀತ ಕಲಿಯುವವರ ಹಾಡಿನಂತೆ ಶ್ರುತಿ ಕಠಿಣವೂ ಅದನ್ನು ಒಗ್ಗಿಸಿಕೊಂಡು ಕಂಠವನ್ನು ಇಂಪು ಮಾಡಿಕೊಂಡು ಶ್ರುತಿ ಪ್ರಿಯವೂ ಮಾಡಿಕೊಂಡಂತೆ ಅನುಷ್ಠಾನದಿಂದ ಅದನ್ನು ಪಡೆದ ಅನುಭವವು ಆನಂದವೇ ಆಗಿರುವಂತೆ ಮಾಡಿಕೊಳ್ಳಬೇಕು ಒಟ್ಟಿನಲ್ಲಿ ಆಚಾರ್ಯನು ಅನುಭವಿಸಿದೆ ಆನಂದವು ಶಿಷ್ಯನಿಗೂ ಲಭಿಸುವಾಗ ಲಭಿಸುವ ಲಭಿಸುವುದಾಗಬೇಕು ಅದು ಆನಂದಾತಾತ್ಮ ಆನಂದ ಆನಂದತಾಧಾತ್ಮ ಕೊನೆಯ ಘಟ್ಟವು ವಿಚಿತ್ರವಾದದು ಒಬ್ಬನು ಸಂಗೀತವನ್ನು ಹಾಡಿ ಆನಂದಪಟ್ಟರೆ ಪಟ್ಟರೆ ಕೇಳಿ ಅದೇ ಆನಂದವನ್ನು ಅನುಭವಿಸುವನು ಈ ಇಬ್ಬರ ಆನಂದವು ಬೇರೆ ಬೇರೆಯೋ ಒಂದೇನೋ ಅಲ್ಲಿ ಆನಂದ ಸ್ವರೂಪವನ್ನು ಹುಡುಕಿ ನೋಡಬೇಕು ಹಾಡಿ ಆನಂದ ಪಟ್ಟವನೊಬ್ಬ ಕೇಳಿ ಆನಂದ ಇನ್ನೊಬ್ಬ ಇಬ್ಬರಲ್ಲಿ ಆನಂದವು ಒಂದೆಯೇ ಬೇರೆ ಬೇರೆಯೇ ಇದು ಪ್ರಶ್ನೆ ಇದಕ್ಕೆ ಉತ್ತರವೇನುಬಲ್ಲಯಾ ಆನಂದದ ಪ್ರಮಾಣದಲ್ಲಿ ತಾರ ಆದರೆ ಆನಂದ ಸ್ವರೂಪದ ಸ್ವರೂಪದಲ್ಲಿ ಭೇದಗಳಿಲ್ಲ ಹಾಗಿದ್ದರೆ ಆನಂದದಲ್ಲಿಯೂ ಜಾತಿ ಜಾತಿಗಳ ಏರ್ಪಡಬೇಕಾಗಿತ್ತು ಜಾತ ಜಾ ಜಾತಿ ಜಾತಿಗಳು ಏರ್ಪಡಬೇಕಾಗಿತ್ತು ಆಗಿಲ್ಲದೆ ಆನಂದವು ಎಲ್ಲಿದ್ದರೂ ಒದ್ದೆ ಆದುದರಿಂದ ಬಲ್ಲವರು ಅದನ್ನು ಅಖಂಡ ಏಕರಸ ಎಂದರು ಇದು ಶಾಸ್ತ್ರದ ಕೊನೆಯಾಗಬೇಕು ಈ ಘಟ್ಟವನ್ನು ಸೇರುವುದಕ್ಕೆ ಅಖಂಡೈಕ ರಸತಾದಾತ್ಮವೆಂದು ಹೇಳಿದರು ಹೀಗೆ ನಾಲ್ಕು ಮೆಟ್ಟಣಗಳಲ್ಲಿ ಶಾಸ್ತ್ರವನ್ನು ಸಾಧಿಸಬೇಕು ಜೊತೆಗೆ ನಿನಗೆ ಗೊತ್ತಿರುವುದು ಇನ್ನೊಂದು ಮಾತು ಯಾಜ್ಞವೈಕನು ಮಾತು ಕೇಳುತ್ತಾ ತಲ್ಲೀನನಾಗಿ ಪರವಶನಾಗಿದ್ದನು ನಿನಗೆ ಗೊತ್ತಿರುವುದು ಇನ್ನೊಂದು ಮಾತು ಎಂಬುದರಿಂದ ಜಾಗೃತನಾದವನಂತೆ ಮತ್ತೆ ಬಹಿಮುಖಕ್ಕೆ ಬಂದನು ಆಲಾಪಿನ ಕಣ್ಣು ಮುಚ್ಚಿ ಕುಳಿತಿದ್ದವನು ಕಣ್ಣು ತೆರೆದು ತನ್ನ ಕಡೆಗೆ ನೋಡುತ್ತಾ ಕಣ್ಣಿನ ದೃಷ್ಟಿಯಿಂದಲೇ ಅದೇನು ಅಕ್ಕಣೆಯಾಗಬೇಕು ಎಂದು ಪ್ರಾರ್ಥನೆ ಮಾಡುವ ವೈಖರಿಯನ್ನು ನೋಡುತ್ತಾ ಒಂದು ಗಳಿಗೆ ಇದ್ದಳು ಅನಂತರ ಮತ್ತೆ ಆರಂಭಿಸಿದಳು ನೋಡು ಯಾಜ್ಞೌಳಿಕ ಏನಿದ್ದರೂ ಆಚಾರ್ಯನಿಗೆ ಶಿಷ್ಯನಿಗೆ ದಿಶಾ ಮಾತ್ರ ಪ್ರದರ್ಶಕನು ಕಿಶೋರ ನ್ಯಾಯದಿಂದ ಶಿಷ್ಯನನ್ನು ಅನುಗ್ರಹಿಸಿ ಶಾಸ್ತ್ರ ಬೀಜವನ್ನು ಪರಿಣಿಸುವವನು ಇದು ಪಾದ ಮಾತ್ರ ಇನ್ನೊಂದು ಪಾದವನ್ನು ತನ್ನ ಸಹಪಾಠಿಗಳೊಂದಿಗೆ ಚರ್ಚೆ ಮಾಡಿ ತಿಳಿದುಕೊಳ್ಳಬೇಕು ಉಳಿದಾರ್ಥವನ್ನು ತನ್ನ ಸ್ವಂತ ಪ್ರಯತ್ನದಿಂದ ಚಿಂತನದಿಂದ ತಪಸ್ಸಿನಿಂದ ಸಾಧಿಸಬೇಕು ಇಲ್ಲಿ ಲೌಕಿಕ ವಿದ್ಯೆಗೂ ವೈದಿಕ ವಿದ್ಯೆಗೂ ಇರುವ ವ್ಯತ್ಯಾಸವಲ್ಲ ವೈದಿಕ ವಿದ್ಯೆಯಲ್ಲಿ ಬೀಜವೇ ಬೇಕೋ ಬೇಕು ಲೌಕಿಕ ವಿದ್ಯೆಯಲ್ಲಿ ಬೀಜವು ಲೌಕಿಕ ವಿದ್ಯೆಯಲ್ಲಿ ಬೀಜವು ಬೇಕಲ್ಲದಿದ್ದರೂ ಪ್ರಯತ್ನ ಅಭ್ಯಾಸ ಚಿಂತನೆ ತಪಸ್ಸುಗಳು ಬೇಕು ಪ್ರಯತ್ನ ಅಭ್ಯಾಸ ಚಿಂತನೆ ತಪಸ್ಸುಗಳನ್ನು ಬಲ್ಲ ನೀನು ವೈದಿಕ ವಿದ್ಯೆಯಲ್ಲಂತೂ ಅಗ್ನಿದೇವ ಪ್ರಾಣದೇವರ ಕೃಪೆಯಿಂದ ವಿಚಕ್ಷಣನಾಗಿವೆ ಈ ವೈಚಕ್ಷಣವನ್ನು ಈ ವೈಚಕ್ಷಣ್ಯವನ್ನು ಲೌಕಿಕ ವಿದ್ಯೆಗಳಲ್ಲೂ ಪಡೆದುಕೊಂಡರೆ ನೀನು ಸರ್ವಜ್ಞನೇ ಆಗುವೆ ಅದರಲ್ಲಿ ಏನು ವಿಶೇಷ ಯಾಜ್ಞವಲ್ಕನಿಗೆ ಅವರ ಮಾತಿನಲ್ಲಿ ಪೂರ್ಣವಾದ ನಂಬಿಕೆ ಸರ್ವಜ್ಞತ್ವವು ಅಷ್ಟು ಸುಲಭವೇ ಹಾಗಾದರೆ ಏಕೆಲ್ಲರೂ ಸರ್ವಜ್ಞರಾಗುವುದಿಲ್ಲ ಎಂದು ಬಾಯಿಬಿಟ್ಟು ಕೇಳಿದನು ಆಕಾಶಕ್ಕೆ ಏನೇ ಹಾಕಿದರೆ ಯಾರೂ ತಾನೇ ಹತ್ತಲಾಗುವುದಿಲ್ಲ ಎಂಬಂತೆ ಇದು ಬರಿಯ ಮಾತು ಎಂದು ಅವನದು ಅವನಿಗೆ ನಂಬಿಕೆಯಿಂದ ಅವನು ಧ್ವನಿ ಹೇಳುತ್ತಿತ್ತು ಆಲಾಪಿನಿಯನ್ನು ನಕ್ಕು ಹೇಳಿದಳು ನಿನ್ನ ನನಗೆ ನಿನಗೆ ನಂಬಿಕೆ ಇಲ್ಲವೆಂಬುದು ಹೇಳುತ್ತಿದೆ ಇರಲಿ ನಂಬಿಕೆ ಇಲ್ಲದಿರುವವರಿಗೆ ನಂಬಿಕೆ ಹುಟ್ಟಿಸುವುದಕ್ಕೆ ತಾನೇ ಶಾಸ್ತ್ರವಿರುವುದು ಆಗಲಿ ಆ ಕೆಲಸ ಮಾಡೋಣ ಆದರೆ ಒಂದು ವಿಚಾರ ಯಾಜ್ಞವಾಲ್ಕ್ಯ ಆಯುಧವಿದೆ ಎಂದು ಯುದ್ಧಕ್ಕೆ ಹೋಗುವುದಕ್ಕೆ ಆದೀತೆ ಇಲ್ಲ ಆಯುಧವನ್ನು ಪ್ರಯೋಗಿಸುವುದನ್ನು ಎದುರು ಕಡೆಯುವನ್ನು ಪ್ರಯೋಗಿಸಿದ ಆಯುಧದಿಂದ ತಪ್ಪಿಸಿಕೊಳ್ಳುವುದನ್ನು ಕಲಿತಿದ್ದರೆ ಆಯುಧವು ಪ್ರಯೋಜನಕ್ಕೆ ಬರುವುದಲ್ಲದೆ ಬರಿದೇ ಆಯುಧವಿದೆ ಎಂದು ಯುದ್ದಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ ಹಾಗೆಯೇ ಶಾಸ್ತ್ರವಿದೆ ಎಂದ ಮಾತಕ್ಕೆ ನಂಬಿಕೆ ಇಲ್ಲದವರಿಗೆ ನಂಬಿಕೆ ಹುಟ್ಟಿಸುವುದಕ್ಕೆ ಆಗುವುದಿಲ್ಲ ವರಸಗಳನ್ನು ತಿಳಿದ ಜಟ್ಟಿಯು ಮಾತ್ರ ಮೇಲೆ ಬೀಳಲು ಮೇಲೆ ಬಿದ್ದವನನ್ನು ತಪ್ಪಿಸಿಕೊಳ್ಳಲು ಶಕ್ತನಾಗುವಂತೆ ಶಾಸ್ತ್ರವನ್ನು ಹಿಡಿದು ನಡೆಯುವುದಾದರೆ ಕುರುಡನ ಹಿಂದೆ ಹೋದ ಕುರುಡನಂತಾಗಬಾರದು ಶಾಸ್ತ್ರದ ಕುರುಡುತನವು ತನ್ನ ತಪಸ್ಸಿನಿಂದ ಮಾತ್ರ ಕಳೆಯುವುದು ಎಂಬುದನ್ನು ಮರೆಯಬಾರದು ಶಾಸ್ತ್ರ ಶಾಸ್ತ್ರವು ವಿಷ್ಣು ಪದಕ್ಕೆ ಕರೆದೊಯ್ಯುವುದು ಎಂಬ ಆಸ್ತಿಕತೆಯಿಂದ ಹೊರಟು ವಿಷ್ಣು ಪದವನ್ನು ಸೇರಿ ಹಿಂತಿರುಗಿ ಬಂದವನು ಹೇಳುವ ಶಾಸ್ತ್ರ ಬೇರೆ ಹಾಗಿಲ್ಲದೆ ಶಾಸ್ತ್ರದ ಪಂಕ್ತಿಯನ್ನು ಹುರು ಹಾಕಿ ಹೇಳುವ ಶಾಸ್ತ್ರ ಬೇರೆ ಹೌದಾ ಹೌದು ಹಾಗಾದರೆ ಹಾಗೆಯೇ ಮುಂದುವರೆದು ಈ ರೀತಿ ಭಿನ್ನಿಸುವ ಭಿನ್ನಯಿಸಲು ಕಾರಣವೇನು ಯೋಚಿಸು ಒಂದು ಅಂತರ್ಮುಖ ಇನ್ನೊಂದು ಬಹಿರ್ಮುಖ ಆ ಮಾತನ್ನು ಭದ್ರವಾಗಿ ಹಿಡಿದುಕೋ ಹೀಗೆ ಅಂತರ್ಮುಖಿಯಾಗಲು ಬಲ್ಲವನಿಗೆ ಸರ್ವಜ್ಞತವೂ ಏನು ಮಹಾ ನಿಮಗೆ ಉಪನಯನದಲ್ಲಿ ಉಪದೇಶ ಮಾಡಿದ ಮಂತ್ರದ ಅರ್ಥವೇನು ನಮ್ಮ ವೃತ್ತಿಯನ್ನು ಪ್ರೇರೇಪಿಸುವ ದೇವನ ತೇಜಸ್ಸನ್ನು ಧ್ಯಾನಿಸಬೇಕು ಎಂದ ಎಂದು ಎಂದರೇನು ಹಿಂತಿರುಗಿ ನೋಡುವುದನ್ನು ಕಲ್ತುಕೋ ಎಂದು ತಾನೆ ಅದನ್ನೇಕೆ ಇನ್ನಷ್ಟು ದೂರ ತಳ್ಳಲಿಲ್ಲ ಹಣ್ಣನ್ನು ಕಂಡು ಮರವನ್ನು ಊಹಿಸಿ ಮರವನ್ನು ಕಂಡು ಬೀಜವನ್ನು ಊಹಿಸಿ ತಿಳಿದುಕೊಂಡವನಂತೆ ತನ್ನ ಕೈಯಲ್ಲಿರುವ ಹಣ್ಣಿನಲ್ಲಿರುವ ಬೀಜವು ಆ ಹಣ್ಣು ಬಿಟ್ಟ ಮರವನ್ನು ಆ ಹಣ್ಣು ಬಿಟ್ಟು ಮರವನ್ನು ತನ್ನೊಳಗಿಟ್ಟುಕೊಂಡಿದ್ದ ಬೀಜವು ಒಂದೇ ಎಂದರೆ ಸರಿ ಏನೂ ಇಲ್ಲ ಹಾಗೆಯೇ ಈ ಪ್ರಪಂಚದಲ್ಲಿರುವ ತಾನು ಈ ಪ್ರಪಂಚಕ್ಕೆ ಕಾರಣನಾಗಿರುವವನು ಒಂದೇ ಇರಬೇಕು ಎಂದರೆ ತಪ್ಪಿಲ್ಲವಲ್ಲ ಯಾಜ್ಞವಾಕನು ಗಂಭೀರವಾಗಿ ಹೇಳಿದನು ಇಲ್ಲಿ ನನಗೆ ಇಲ್ಲಿ ನನಗೆ ಅರ್ಥವಾಗಲಿಲ್ಲ ತಾಯಿ ಪ್ರಪಂಚದಲ್ಲಿರುವ ನಾನು ಚಿಕ್ಕವನು ನನಗಿಂತ ಪ್ರಪಂಚ ಎಷ್ಟೋ ದೊಡ್ಡದು ಅದನ್ನು ಹುಟ್ಟಿಸಿದವನು ಅದಕ್ಕಿಂತ ದೊಡ್ಡವನು ಪುರುಷ ಸೂಕ್ತದಲ್ಲಿ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಸೃಷ್ಟಿಗೆ ಬಂದಿರುವುದಲ್ಲ ಒಂದು ಪಾಲಾದರೆ ಸೃಷ್ಟಿಗೆ ಬರದಿರುವುದು ಇದರ ಮೂರರಷ್ಟು ಅಮೃತವಾಗಿ ದ್ವಿಲೋಕದಲ್ಲಿ ಕುಳಿತಿದ್ದೇವೆ ಎಂದಿದೆ ಹೀಗಿರಲು ಅದು ನಾನು ಎನ್ನುವುದೆಂತೂ